ಸ್ಮರಣೀಯ ಮೂರು ವಿಷ್ಣೋಹೋ ಇಂದಿರಾವಾಸ ಈಶಿತು ನೋಡ್ರಿ ಮೂರು ತೊಂಕ ಫಟ್ಟೆ ಎದೆ ಮೂರು ಕಡೆಗೂ ಲಕ್ಷ್ಮೀ ದೇವಿ ಎರಡು ಕಡೆಗೆ ಆಲಿಂಗನ ಮಾಡಿಕೊಂಡ್ರ ಒಂದು ಕಡೆಗೆ ತಾನೇ ವಾಸ ಮಾಡಿದ್ದಾನೆ ಇಂದಿರಾವಾಸಂ ಈಶಿತು ವಿಷ್ಣೋಹೋ ಉರಹ ಸ್ಮರಣೀಯಂ ಅದು ಹೇಗಿದೆ ಅನಂತಂ ಪರಮಾತ್ಮ ಒಂದೊಂದು ಅವಯವಗಳು ಅಪರಿಚ್ಛಿನ್ನವಾಗಿವೆ ಆದರೆ ಅಂತವನಿವ ಅವನ ಅಚಿತ್ಯದ್ಭುತ ಶಕ್ತಿಯಿಂದ ಅಪರಿಚ್ಛಿನ್ನನಾದರೂ ಭಗವಂತ ತಾನು ಪರಿಚ್ಛಿನ್ನವತ್ವವನ್ನು ತನ್ನೊಳಗಿ ಇಟ್ಟುಕೊಂಡಿದ್ದಾನೆ ಅಂತವ ದಿವೆ ಅದೇ ಗೊತ್ತಾಯ್ತು ನಿಮಗೆ ಭುಜಯೋರ ಅಂತರಂಗತ ದೇವರ ಎದೆ ಇದು ಅಪರಿಚ್ಛಿನ್ನ ಅನಂತ ಅಂತಾದ ಮೇಲೆ ಪರಮಾತ್ಮನಿಗೆ ಭುಜನೇ ಇರಬಾರದು ಭುಜ ಯಾವಾಗ ಬರ್ತಾವ ಎದಿ ಮುಗಿದ ಮೇಲೆ ಭುಜ ಬರ್ತಾವ ದೇವರಿಗೆ ಭುಜ ಅವನೋ ಇಲ್ಲ ಭುಜ ಅವ ಅಂದ್ರೆ ಅವನು ಎದಿ ಪರಿಚ್ಛಿನ್ನ ಭುಜ ಇಲ್ಲಾಂದ್ರೆ ಅವನಿರ್ಭುಜ ಅದು ಹಾಗಾದ್ರೆ ಅರ್ಥ ಏನು ಎದಿ ಅವನ ಉರಸ್ಸು ಅಪರಿಚ್ಛಿನ್ನವಾದರೂ ಅಚಿಂತ್ಯದ್ಭುತ ಶಕ್ತಿಯಿಂದ ಅಪರಿಛಿನ್ನವೂ ಆದದ್ದರಿಂದ ಭುಜಗಳ ಮಧ್ಯದೊಳಗೆ ಇದೆ ಅಂತ ಚಿಂತನೆ ಮಾಡ್ರಿ ಅವನಿಗೆ ಭುಜನೇ ಇಲ್ಲ ಬರೇ ಎದಿನೇ ಅದ ಅಂತ ಚಿಂತನೆ ಮಾಡ್ಬಿಟ್ರಿ ಮತ್ತೆ